ಪದ್ಯ ಮೂವತ್ತಾರು ಭಗವಂತನ ಮಹಿಮೆಯನ್ನು ವರ್ಣಿಸುವಂತಹ ಕೃತಿ ಯಾವುದೇ ಆಗಲಿ ಆ ಗ್ರಂಥದ ಭಾಷೆ ಯಾವುದೇ ಆಗಿದ್ರೂ ಕೂಡ ಅಲ್ಲಿರ್ತಕ್ಕಂಥ ವಿಷಯ ಅನ್ನೋದು ಅತ್ಯಂತ ಪವಿತ್ರವಾದದ್ದು ಸ್ವೀಕಾರಾರ್ಹ ಉಪಾಧ್ಯಯ ಅನ್ನೋ ವಿಚಾರವನ್ನು ತಿಳಿಸ್ತಾರೆ ಪತಿ ತನ ಕಪಾಲದಳು ಭಾಗೀರಥಿಯ ಜಲವ್ಯರ ಇತರ ಕವಿ ನಿರ್ಮಿತ ಕುಕಾವ್ಯ ಅಶ್ರಾವ್ಯ ಬುಧರಿಂದ ಕೃತಿಪತಿ ಕಥಾನ್ವಿತ ವೆನಪ ಪ್ರಾಕೃತವೇತ ಸಂಸ್ಕೃತವೆನಿಸಿ ಸದ್ಗತಿಯನ್ನುವುದು ಭಕ್ತಿಪೂರ್ವಕ ಕೇಳಿ ಪೇಳ್ಬರಿಗೆ ಪತೀತ ಅಂದರೆ ಪಾಪಿಯಾಗಿರ್ತಕ್ಕಂಥವನು ನಾನಾ ರೀತಿಯಾಗಿರ್ತಕ್ಕಂಥ ಪಾಪ ಕರ್ಮಗಳನ್ನು ಮಾಡಿ ಪತೀತ ಅಂತ ಕರ್ಸ್ಕೋತಾನೆ ಕೈಯಲ್ಲಿ ಧಾರಣೆ ಮಾಡಿರೋದು ಯಾವುದು ಕಪಾಲ ಅಂದರೆ ತಲೆಬುರುಡೆ ಅದರೊಳಗೆ ಇರೋಂಥದ್ದು ಭಾಗಿರಥಿಯ ಜಲವಿರೆ ಅದರಲ್ಲಿ ಇದ್ದಿದ್ದು ಭಾಗಿರಥಿ ಅಥವಾ ಗಂಗಾ ನದಿಯ ಜಲ ಆಗಿದ್ದರೂ ಕೂಡ ಪೇಯ ಅದನ್ನು ಉಪಯೋಗ ಮಾಡಲಿಕ್ಕೆ ಸ್ನಾನಪಾನಾದಿಗಳಿಗಾಗಲಿ ಪೂಜೆಗಾಗಲಿ ಉಪಯೋಗ ಮಾಡೋದು ಸಾಧ್ಯ ಇಲ್ಲ ಯಾಕೆ ಅಂದರೆ ಅಧಿಷ್ಠಾನ ಶುದ್ಧತೆ ಇಲ್ಲ ಮೊದಲಿಗೆ ಪತಿತವನು ಮಾಡಬಾರದು ಕುಕರ್ಮಗಳನ್ನು ಮಾಡಿದವನು ಮೇಲಾಗಿ ಕೈಯಲ್ಲಿ ಇರ್ತಕ್ಕಂಥದ್ದು ಕಪಾಲ ಅಂದರೆ ತಲೆಬುರುಡೆ ಅದರೊಳಗೆ ಗಂಗೆಯನ್ನು ಸಂಗ್ರಹ ಮಾಡಿದರೂ ಕೂಡ ಅದು ಯೋಗ್ಯವಲ್ಲ ಅದು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಾಗಿ ಇತರ ಕಮ್ಮಿ ನಿರ್ಮಿತ ನಾನಾ ರೀತಿಯಾಗಿರ್ತಕ್ಕಂಥ ಕಾವ್ಯಗಳನ್ನು ರಚನೆ ಮಾಡಿದರು ಅವೆಲ್ಲವೂ ಕೂಡ ಕುಕಾವ್ಯಗಳು ಅಂತ ಕರೆಸ್ಕೊಳುತ್ತೆ ಆದ್ದರಿಂದ ಅಶ್ರಾವ್ಯ ಬುಧರಿಂದ ಕುಕಾವ್ಯಗಳು ಅಂದರೆ ಐಕ್ಯವಾದಿಗಳು ಅಥವಾ ಮಿಥ್ಯಾವಾದಿಗಳ ರಚನೆ ಮಾಡಿರುವಂಥದ್ದು ಸ್ತ್ರೀಯರನ್ನು ವರ್ಣನೆ ಮಾಡ್ತಕ್ಕಂಥ ಗ್ರಂಥಗಳು ಇವೆಲ್ಲವೂ ಕೂಡ ಅಶ್ರಾವ್ಯ ಅಂದರೆ ಕೇಳೋದಕ್ಕೆ ಅಥವಾ ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಮೋಕ್ಷ ಸಾಧನ ಅಲ್ಲ ಆದ್ದರಿಂದ ಬುಧರಿಂದ ಅಶ್ರಾವ್ಯ ಭಗವಂತನ ಕಥೆಗಳಿಂದ ತುಂಬಿರ್ತಕ್ಕಂತಹ ಪ್ರಾಕೃತವಾಗಿರ್ತಕ್ಕಂಥ ಭಾಷೆಯಲ್ಲಿದ್ದ ಕಾವ್ಯವೂ ಕೂಡ ಸಂಸ್ಕೃತ ಅಂಥೇಳಿಸಿ ಕರೆಸ್ಕೊಂಡು ಭಕ್ತಿಪೂರ್ವಕವಾಗಿ ಪಠಣ ಪಾರಾಯಣಾದಿಗಳನ್ನು ಮಾಡೋವರಿಗೆ ಸದ್ಬುದ್ಧಿಯನ್ನು ಕೊಡ್ತಾಯಿದೆ ಆ ಪತಿತನ ಕಪಾಲದಲ್ಲಿ ಸಂಗ್ರಹ ಆಗಿರ್ತಕ್ಕಂಥದ್ದು ಗಂಗಾಜಲ ಆ ಗಂಗಾಜಲವನ್ನೇ ಅಪ್ ಅಪವಿತ್ರ ಮಾಡುವಂತಹ ಅತ್ಯಂತ ಅಪವಿತ್ರ ವಸ್ತು ಅಂತ ಆದರೆ ಪತಿತನ ಕಪಾಲ ಅದೇ ಇತರ ಕವಿ ನಿರ್ಮಿತ ಕುಕಾವ್ಯ ಅಶ್ರಾವ್ಯ ಬುಧರಿಂದ ಭಕ್ತರಾಗಿರ್ತಕ್ಕಂಥ ಕವಿಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಅಥವಾ ರಚಿಸಲ್ಪಟ್ಟ ಸುಕಾವ್ಯವೇ ಬುಧರಿಗೆ ಶ್ರಾವ್ಯ ಯಾಕೆಂದರೆ ಇತರ ಕವಿಗಳಿಂದ ಅಂದರೆ ಅಭಕ್ತರಾಗಿರ್ತಕ್ಕಂಥ ಕವಿಗಳಿಂದ ನಿರ್ಮಿತವಾದರೆ ಭಕ್ತಿ ಕಾವ್ಯವು ಕೂಡ ನೀರಸ ಆಗತ್ತೆ ಬುಧರಿಗೆ ಅದು ಅಶ್ರಾವ್ಯ ಅಂತಲೇ ಕರೆಸ್ಕೊಳತ್ತೆ ಒಬ್ಬ ರಸಾನುಭೂತಿಯನ್ನು ಹೊಂದಿರತಕ್ಕಂಥ ಕವಿ ತಾನು ರಸವನ್ನು ಆಸ್ವಾದನೆ ಮಾಡ್ತಾ ಕಾವ್ಯ ರಚನೆಯನ್ನು ಮಾಡಿದ್ರೆ ಅದು ರಸಬತ್ತಾಗಿರುತ್ತೆ ರಸವನ್ನು ಸ್ವತಃ ಅನುಭವಿಸದೆ ಬೇರೆಯವರಿಂದ ಕೇಳಿ ತಿಳ್ಕೊಂಡು ಹೇಳಿದರೆ ಅದು ಸರ್ವತಾ ರಸಾತ್ಮಕ ಕಾವ್ಯ ಅಂತ ಕರೆಸ್ಕೊಳ್ಳಲ್ಲ ಕೇವಲ ಅದು ವರದಿ ನ್ಯೂಸ್ ರೀಡ್ರ್ ಸಮಾಚಾರ ಕೊಟ್ಟಂಗೆ ಅಂತ ಹಾಗೆ ಆ ಸಮಾಚಾರಗಳ ವರದಿಯನ್ನು ಕೇಳಿದ ತಕ್ಷಣ ಯಾರಿಗೂ ಕೂಡ ರಸದ ಅನುಭವ ಅನ್ನೋದಾಗೋದಿಲ್ಲ ಅದಕ್ಕೆ ವ್ಯಾಖ್ಯಾನಕಾರರು ದೃಷ್ಟಾಂತವನ್ನು ಕೊಡ್ತಾರೆ ಬಿಹಾರ ಮಾಡ್ತಿರ್ತಕ್ಕಂಥ ಎರಡು ಒಂದು ಹೆಣ್ಣು ಒಂದು ಗಂಡು ಜೋಡಿ ಹಕ್ಕಿಗಳಲ್ಲಿ ಒಂದನ್ನು ಬೇಡ ಹೊಡೆದುಕೊಂಡಾಗ ಇನ್ನೊಂದು ಹಕ್ಕಿ ಜೋರಾಗಿ ಆಕ್ರಂದನ ಮಾಡಿರೋದನ್ನು ವಾಲ್ಮೀಕಿ ಋಷಿಗಳು ಪ್ರತ್ಯಕ್ಷವಾಗಿ ಕಂಡು ರಾಮಾಯಣದ ರಾಮಚಂದ್ರದೇವರ ಕಥೆಯನ್ನು ಕರುಣರಸ ಅನುಭವದಲ್ಲಿ ಮೈಮರೀತಾರೆ ಆಗ ಅವರ ಬಾಯಿಂದ ಸೀತಾರಾಮರ ವಿರಹ ಶೋಕದ ಕರುಣಕಥೆನೇ ರಾಮಾಯಣವಾಗಿ ಹೊರಗೆ ಬಂತು ಅದಿಕಾವ್ಯ ಅಂತ ಕರೆಸ್ಕೋತವನು ಅದೇ ರೀತಿಯಾಗಿ ಕವಿಯ ಹೃದಯದಲ್ಲಿ ತುಂಬಿರ್ತಕ್ಕಂಥ ಶೋಕಭಾವ ಶ್ಲೋಕರೂಪದಿಂದ ಹೊರಹೊಮ್ಮಿತು ಕರುಣಾರಸಭರಿತವಾಗಿರ್ತಕ್ಕಂಥ ಸುಂದರ ಕಾವ್ಯ ರಾಮಾಯಣ ಅಂತ ಎಲ್ಲರಿಂದ ಕೂಡ ಗ್ರಾಹ್ಯ ಆಯಿತು ಹೀಗೆ ಭಕ್ತಿ ಭಾವದ ಅಲೌಕಿಕವಾಗಿರ್ತಕ್ಕಂಥ ಅನುಭವದಿಂದ ದಾಸರಾಯರು ಈ ರೀತಿಯಾಗಿ ಹೇಳ್ತಾರೆ ಇಂತಹ ಹರಿಕಥಾಮೃತ ಸಾರನ್ನ ಶ್ರೇಷ್ಠವಾಗಿರ್ತಕ್ಕಂಥ ಕೃತಿ ಹಿಂದೆ ಹೇಳದಂಗೆ ಗುರುಗಳ ಕರುಣದಿಂದ ಇದು ರಚನೆಯಾಗಿತ್ತು ಆದ್ದರಿಂದ ಇಂತಹ ಕೃತಿ ಭಗವಂತನ ಭಕ್ತರಿಗೆ ಸಹೃದಯರಿಗೆ ರಸಾನುಭವವನ್ನು ಕೊಡೋದರಿಂದ ಶ್ರಾವ್ಯ ಇದು ಮೋಕ್ಷಕ್ಕೆ ಸಾಧಕ ಆಗತ್ತೆ ಇಲ್ಲದೇ ಆ ಭಕ್ತಿ ಕಾವ್ಯಗಳನ್ನೇ ರಚನೆ ಮಾಡಲಿಕ್ಕೆ ಹೋಗಿ ಭಕ್ತಿರಸವನ್ನು ಅನುಭವಕ್ಕೆ ತಂದುಕೊಳದೇ ಇರತಕ್ಕಂಥ ಕುಕ್ಕವಿಗಳು ಅದನ್ನ ರಚನೆ ಮಾಡಿದರೆ ಅದು ರಸಾತ್ಮಕ ಕಾವ್ಯ ಅಂತ ಕರೆಸ್ಕೊಳ್ಳಲ್ಲ ಅದು ಕುಕಾವ್ಯ ಅದು ಅಶ್ರಾವ್ಯವೇ ಆಗತ್ತೆ ಯಾಕೆ ಅಂದರೆ ಜೀವನಿಗೂ ಭಗವಂತನಿಗೂ ಐಕ್ಯವನ್ನು ಹೇಳ್ತಕ್ಕಂಥ ಐಕ್ಯಾವಾದಿಗಳು ಅಥವಾ ಮಿಥ್ಯಾವಾದಿಗಳು ಅಥವಾ ಯಾರೋ ಒಬ್ಬ ಚಕ್ರವರ್ತಿಯನ್ನೋ ರಾಜಕಾರಣಿಯನ್ನೋ ಹೋಗೋದು ಹೀಗೆಲ್ಲ ಮಾಡಿದರೆ ಅಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಸಂಸ್ಕೃತ ಭಾಷೆ ಇದೆ ವ್ಯಾಕರಣ ಎಲ್ಲ ತರ್ಕಬದ್ಧವಾಗಿದ್ದರೂ ಕೂಡ ಅದು ದುಷ್ಟಶಾಸ್ತ್ರಗಳು ತರ್ಕಶಾಸ್ತ್ರಗಳು ಅಂತ ಪತಿದನ ಕಪಾಲಕ್ಕೆ ಸದೃಶವಾಗಿ ಇರುತ್ತೆ ಇಲ್ಲಿ ಸಂಸ್ಕೃತ ಭಾಷೆ ಪವಿತ್ರವಾಗಿರ್ತಕ್ಕಂಥ ಗಂಗಾ ಜಲಕ್ಕೆ ಸಾದೃಶ್ಯ ಇಲ್ಲಿ ಹೇಳ್ತಾರೆ ಕೃತಿಪತಿ ಕಥಾನ್ವಿತವೇನಪ್ಪ ಪಾ ಪ್ರಾಕೃತವೇ ತಾ ಸಂಸ್ಕೃತವೇನೇ ಪ್ರದ್ಯುಮ್ನ ರೂಪಿ ಪರಮಾತ್ಮನ ಕಥೆ ಇದು ಆದ್ದರಿಂದ ಭಾಷೆ ಪ್ರಾಕೃತ ಆದರೂ ಅಲ್ಲಿರ್ತಕ್ಕಂಥ ವಿಷಯ ಅನ್ನೋದು ಬಹಳ ಪರಮಾತ್ಮನ ಮಹಿಮೆಯನ ಗುಣೋತ್ಕರ್ಷಗಳನ್ನು ತಿಳಿಸ್ಕೊಡುವಂತಹ ಶ್ರೇಷ್ಠ ಕೃತಿಯಾಗಿದೆ ಅಷ್ಟೇ ಅಲ್ಲ ಇಲ್ಲಿ ರಸಭಾವ ಇದೆ ಅಲಂಕಾರ ಗರ್ಭಿತವಾಗಿದೆ ಛಂದಸ್ಸಿನ ನಿಯಮವನ್ನು ಮೀರಿಲ್ಲ ಷಟ್ಪದಿ ಸೊಗಡನ್ನು ಬಿಟ್ಟಿಲ್ಲ ಆದ್ದರಿಂದ ಈ ಗ್ರಂಥ ಯುಕ್ತಿಯುಕ್ತವಾಗಿ ನೋಡಲಿಕ್ಕೆ ಪ್ರಾಕೃತ ಅಂತಾದರೂ ಸಂಸ್ಕೃತನೇ ಸುಸಂಸ್ಕೃತವಾಗಿರ್ತಕ್ಕಂಥ ಒಂದು ಶ್ರೇಷ್ಠ ಕೃತಿ ಹಾಗಾದ್ರೆ ಇದನ್ನು ಶ್ರವಣಾದಿಗಳನ್ನು ಮಾಡಿದರೆ ಫಲ ಏನು ಅಂದರೆ ಹೇಳ್ತಾರೆ ಸದ್ಗತಿ ಅನೆಯುವುದು ಭಕ್ತಿಪೂರ್ವಕ ಕೇಳಿಪೇಳುವರಿಗೆ ಈ ಭಕ್ತಿ ಕಾವ್ಯವನ್ನು ಯಾರು ಶ್ರದ್ಧಾಪೂರ್ವಕವಾಗಿ ಸ ಅಧ್ಯಯನ ಶ್ರವಣ ಪಠಣಾದಿಗಳನ್ನು ಮಾಡ್ತಾರೋ ಅವರಿಗೆ ಹಿಂದೆ ಕರುಣಾಸಂಧಿಯಲ್ಲಿ ತಿಳಿಸ್ದಂಗೆ ಶ್ರವಣ ಮನಕ ಆನಂದವದು ಭವಜನಿತ ದುಃಖಗಳ ಕಳುವುದು ವಿವಿಧ ಭೋಗಗಳು ಇಹ ಪರಂಗಳಲ್ಲಿ ಇತ್ತು ಸಲಹುವುದು ಭುವನ ಪಾವನೆ ಮೆನಪ ಲಕ್ಷ್ಮೀಧವನ ಪರಮೋತ್ಸವದ ಕಿವಿಗೊಟ್ಟಾಲಿ ಭೂಸುರರು ದಿನ ದಿನದಿ ಹೀಗೆ ತಿಳಿಸಿರೋದ್ರಿಂದ ಶ್ರೋತೃಗಳಿಗೆ ಪರಂಪರೆಯಲ್ಲಿ ತತ್ವಜ್ಞಾನ ದ್ವಾರ ಮೋಕ್ಷ ಅನ್ನೋದು ಸಿಗತ್ತೆ ಅವರಿಗೆ ಸದ್ಗತಿಯನ್ನೇ ಕೊಡ್ತಾನೆ ಭಗವಂತ ಅನ್ನೋದನ್ನು ತಿಳಿಸ್ತಾರೆ ಆದ್ದರಿಂದ ಭಕ್ತಿಪೂರ್ವಕ ಕೇಳಿಪೇಳುವರಿಗೆ ಸದ್ಗತಿಯೇ ಅನಿಯುವುದು ಈ ಹರಿಕಥಾಮೃತ ಸಾರ ಅನ್ನೋ ತಿಳಿಸ್ತಾರೆ